ಯುನಿಟ್ ಲೆಸನ್ ಫೈವ್ ಅಣ್ಣಾ ಅದು ರಾಮಾಯಣನಾ ಅಣ್ಣ ಅದ್ ರಾಮಾಯಣನಾಥ ಅದು ಶ್ರೀರಾಮ ಕಥೆ ಅಲ್ವಾ ಕಥೆ ಶ್ರೀರಾಮ ಯಾರ ಶ್ರೀರಾಮ ಯಾರ್ ಮಗ ಶ್ರೀರಾಮ ದಶರಥನ ಮಗ ದಶರಥ ಅಯೋಧ್ಯೆಯ ರಾಜ ಶ್ರೀರಾಮ ದಶರಥನ ಮಗ ದಶರೇನು ಲಕ್ಷ್ಮಣ ಯಾರು ಲಕ್ಷ್ಮಣ ರಾಮನ ತಮ್ಮ ಅವನು ಸುಮಿತ್ರೆಯ ಮಗ ಭರತ ಕೌಸಲ್ಯ ಮಗನೋ ಸುಮಿತ್ರೆಯ ಮಗಾನೋ ಭರತ ಕೌಸಲ್ಯ ಮಗಾನೋ ಸುಮಿತ್ರೆಯ ಮಗಾನೂ ಅಲ್ಲ ಸುಮಿತ್ರೆಯ ಅವನು ಕೌಸಲ್ಯ ಮಗಾನೂ ಅಲ್ಲ ಸುಮಿತ್ರೆಯ ಮಗಾನೂ ಅಲ್ಲ ಕೈಕೆಯ ಮಗ ರಾಮ ಹೆಂಡತಿಯಾರು ರಾಮನ ಹೆಂಡತಿ ಯಾರು ರಾಮನ ಹೆಂಡತಿ ಸೀತೆ ಸೀತೆ ಯಾರಣ್ಣ ಮಿಥಿಲಾದೇಶದ ರಾಜ ಜನಕನ ಮಗಳು ದೇಶದ ರಾಜ ಜನಕನ ಮಗಳು ಲವಕುಶ ರಾಮನ ಮಕ್ಕಳು ಅಲ್ವಾ ಲವಾಕುಶ ಹೌದು ಅವರು ರಾಮನ ಮಕ್ಕಳು ದಶರಥನ ಮೊಮ್ಮಕ್ಕಳು ಇದು ರಾಮನ ಕಥೆ ಇದು ರಾಮನ ಕಥೆ ರಾಮ ದಶರಥನ ಮಗ ರಾಮ ದಶರಥನ ಮಗ ಸೀತೆಯ ಮಾವನ ಹೆಸರು ದಶರಥ ಸೀತೆಯ ಮಾವನ ಹೆಸರು ದಶರಥ ಲಕ್ಷ್ಮಣನ ತಾಯಿಯ ಹೆಸರು ಸುಮಿತ್ರೆ ಲಕ್ಷ್ಮಣನ ತಾಯಿಯ ಹೆಸರು ಸುಮಿತ್ರೆ ಲವಕುಶ ಸೀತೆಯ ಮಕ್ಕಳು ಲವಕುಶ ಸೀತೆಯ ಮಕ್ಕಳು ದಶರಥ ಅಯೋಧ್ಯೆಯ ರಾಜ ದಶರಥ ಅಯೋಧ್ಯೆಯ ರಾಜ ಸೀತೆಯ ಅತ್ತೆಯ ಹೆಸರು ಕೌಸಲ್ಯೆ ಸೀತೆಯ ಅತ್ತೆಯ ಹೆಸರು ಕೌಸಲ್ಯೆ ೇಶದ ರಾಜ ಜನಕಿಲಾದೇಶದ ರಾಜ ಜನಕ ಅವನು ಕನ್ನಡದ ವಿದ್ಯಾರ್ಥಿ ಅವನು ಕನ್ನಡದ ವಿದ್ಯಾರ್ಥಿ ಇದು ರಾಮಾಯಣದ ಕಥೆ ಇದು ರಾಮಾಯಣದ ಕಥೆ ಲಕ್ಷ್ಮಣ ರಾಮನ ಮಗಾನೋ ಇದು ನಿಮ್ಮ ಇದು ನಿಮ್ಮ ಪುಸ್ತಕಾನೋ ಅವನ ಪುಸ್ತಕಾನೋ ಅವನು ಕೌಸಲ್ಯ ಮಗಾನು ಅಲ್ಲ ಸುಮಿತ್ರೆಯ ಮಗಾನು ಅಲ್ಲ ಅವನು ಕೌಶಲ್ಯ ಮಗಾನೂ ಅಲ್ಲ ಸುಮಿತ್ರೆಯ ಮಗಾನೂ ಅಲ್ಲ ಅದು ನಿಮ್ಮ ಪುಸ್ತಕಾನು ಅಲ್ಲ ಅವನ ಪುಸ್ತಕಾನು ಅಲ್ಲ ಅದು ನಿಮ್ಮ ಪುಸ್ತಕಾನೂ ಅಲ್ಲ ಅವನ ಪುಸ್ತಕಾನೂ ಅಲ್ಲ ಅವಳು ನನ್ನ ತಂಗೀನೂ ಅಲ್ಲ ಅವನ ತಂಗೀನೂ ಅಲ್ಲ ಅವಳು ನನ್ನ ತಂಗೀನೂ ಅಲ್ಲ ಅವನ ತಂಗೀನೂ ಅಲ್ಲ ಬಿಲ್ಡಪ್ ಡ್ರಿಲ್ ಮಾಡೆಲ್ ಮಗ ದಶರಥನ ಮಗ ರಾಜ ದಶರಥನ ಮಗ ದೇಶದ ರಾಜ ದಶರಥನ ಮಗ ಅಯೋಧ್ಯ ಮಗ ಶ್ರೀರಾಮ ಅಯೋಧ್ಯ ಮಗ ನೌ ಬಿಲ್ಡ ಹೆಂಡತಿ ದಶರಥನ ಹೆಂಡತಿ ರಾಜ ದಶರಥನ ಹೆಂಡತಿ ದೇಶದ ದಶರಥನ ಹೆಂಡತಿ ಅಯೋಧ್ಯ ಕೌಸಲ್ಯ ಅಯೋಧ್ಯಾ ದೇಶದ ರಾಜ ದಶರಥನ ಹೆಂಡತಿ ತಮ್ಮ राजमन लक्ष्मण अयोध्या राजमन तम रामन रामन मावा मावा राजा जनक रामन मावा ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಅದು ಶ್ರೀರಾಮನ ಕಥೆ ಅದು ಯಾರ ಕಥೆ ನೌ ಟ್ರಾನ್ಸ್ಫಾರ್ಮ್ ಅದು ರವಿಯ ಪುಸ್ತಕ ಲಕ್ಷ್ಮಣ ಸೀತೆಯ ಮೈದುನ ಲಕ್ಷ್ಮಣ ಯಾರ ಮೈದುನ ಸುಮಿತ್ರೆ ಕೌಸಲ್ಯ ತಂಗಿ ಸುಮಿತ್ರೆ ಯಾರ ತಂಗಿ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ರಾಮನ ಹೆಂಡತಿಯ ಹೆಸರು ಸೀತೆ ನಾನು ನನ್ನ ಹೆಂಡತಿಯ ಹೆಸರು ಸೀತೆ ತಂಗಿ ನನ್ನ ತಂಗಿಯ ಹೆಸರು ಸೀತೆ ನೌ ಸಬ್ಸ್ಟಿಟ್ಯೂಟ್ ಕುಸುಮನ ಅಣ್ಣನ ಹೆಸರು ಹೇಮಂತ ರವಿ ರವಿಯ ಅಣ್ಣನ ಹೆಸರು ಹೇಮಂತ ಪುಸ್ತಕ ರವಿಯ ಪುಸ್ತಕದ ಹೆಸರು ಹೇಮಂತ ಅದು ರಮೇಶನ ಅಣ್ಣನ ಪುಸ್ತಕ ರಾಜು ಅದು ರಾಜುವಿನ ಅಣ್ಣನ ಪುಸ್ತಕ ಪುಸ್ತಕಿ ಅದು ರಾಜುವಿನ ನಾದಿನಿಯ ಪುಸ್ತಕ ಮಗು ಅದು ರಾಜುವಿನ ಮಗುವಿನ ಪುಸ್ತಕ